ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗಭಗ್ಭಕ್ತರಿದ ನಾ ದರದಿ ಕೇಳುವುದು ಆ ದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಈ ಪರಿಯಲ್ಲಿ ಅರಿತುಂಬನರ ನಿತ್ಯೋಪವಾಸಿ ನಿರಾಮಯ್ಯನು ಅಂತೆಲ್ಲ ತಿಳಿಸಿದ್ರು ಉಪವಾಸ ಅದು ಪ್ರಾಯಶ್ಚಿತ ರೂಪವಾಗಿರ್ತಕ್ಕಂಥ ಕ್ರಮ ಅಂತ ಒಂದು ಅರ್ಥ ಆದರೆ ಉಪವಾಸ ಅಂದರೆ ಉಪ ಅಂತ ಅರ್ಥ ಉಪವಾಸಿ ಅಥವಾ ಉಪವಾಸ ಅಂದರೆ ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡೋರು ಅಂದರೆ ಮುಕ್ತರು ಅಂಥೇಳಿ ನಿರಾಮಯ ಅಂದರೆ ಎಲ್ಲ ರೋಗಗಳಿಂದ ಮುಕ್ತಿ ಈ ರೀತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸಿ ಪೋಪೋದು ಇಪ್ಪುದು ಬೊಪ್ಪದೆಲ್ಲ ರಮಾಪತಿಗೆ ಅಧಿಷ್ಠಾನ ಅಂತ ಸಮರ್ಪಣೆ ಮಾಡುವಂತ ತಿಳಿಸಿದರು ಪೋಪೋದು ಅಂದರೆ ಅಹಂಕಾರ ಮಮಕಾರ ಅನ್ನೋ ಅಜ್ಞಾನ ಈ ರೀತಿ ಅನುಸಂಧಾನ ಮಾಡೋದರಿಂದ ನಾಶ ಆಗತ್ತೆ ಇಪ್ಪುದು ಅಂದರೆ ಹರಿಯೇ ಸ್ವತಂತ್ರ ನಾನು ಅವನ ಅಧೀನ ಭಗವಂತ ಧಾತೃ ನಾನು ದಾಸ ಇ ಜ್ಞಾನ ಅನ್ನೋದು ಸ್ಥಿರವಾಗಿ ಇಪ್ಪುದು ಉಳಿಯತ್ತೆ ಇಂತಹ ಅನುಸಂಧಾನ ಮಾಡಿದ್ರೆ ಈ ರೀತಿಯಾಗಿ ಆಗತ್ತೆ ಅಂಥೇಳಿ ಬಪ್ಪುದು ಅಂತ ಹೇಳಿದ್ರೆ ಪರಂಪರೆಯಲ್ಲಿ ಅಪರೋಕ್ಷ ಜ್ಞಾನವೇ ಉಂಟಾಗತ್ತೆ ಭಕ್ತಿ ವಿಷಯ ವೈರಾಗ್ಯ ಅನ್ನೋದು ಅತಿಶಯವಾಗಿ ಬರುತ್ತೆ ಅಂತ ಈ ರೀತಿ ಎಲ್ಲ ಅಲ್ಲಿ ಹಿಂದಿನ ಪದ್ಯದಲ್ಲಿ ತಿಳಿಸಿದ್ರು ಆದ್ದರಿಂದ ಈ ಭೋಜನ ಅನ್ನೋ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಹಸಿಬಿ ಉತ್ಪತ್ತಿ ಆಗಬೇಕು ಆಮೇಲೆ ಪದಾರ್ಥಗಳ ಸಂಗ್ರಹ ಇತ್ಯಾದಿ ಎಲ್ಲ ಚಿಂತನೆ ಆಗಬೇಕು ಪದಾರ್ಥ ಸಂಗ್ರಹ ಮತ್ತು ಅದನ್ನು ಪಾಕ ಮಾಡುವಂತಹ ಪ್ರಯತ್ನ ಅಥವಾ ಕಾರ್ಯ ಅನ್ನೋದು ನಡೀಬೇಕು ಆನಂತರದಲ್ಲಿ ಪಚನ ಕ್ರಿಯೆ ಆಗಬೇಕು ಭೋಜನದಿಂದ ಸುಖ ದೊರಕಬೇಕು ಇಷ್ಟೆಲ್ಲ ಹಂತಗಳು ಒಂದು ಭೋಜನ ಪ್ರಕ್ರಿಯೆಯಲ್ಲಿ ಇದೆ ಅಂತ ಆದರೆ ಅಲ್ಲಿ ಅನಿರುದ್ಧಾದಿ ಐದು ರೂಪಗಳಿಂದ ಭಗವಂತನೇ ನಿಂತು ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಾನೆ ಅಂತ ತಿಳಿಸಿದ್ರು ಹಾಗಾದರೆ ಯಾವ್ಯಾವ ಕೋಶಗಳಿದೆ ಕೋಶದಲ್ಲಿ ಆ ಕೋಶದ ನಿರ್ಮಾಣದ ಕ್ರಮ ಏನೋ ಆ ಕೋಶದಲ್ಲಿ ಭಗವಂತ ಎಷ್ಟೆಷ್ಟು ರೂಪಗಳಿಂದ ಇದ್ದಾನೆ ಅನ್ನೋದನ್ನು ಈಗ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಆರ್ ಎರಡು ಸಾವಿರದ ಮೇಲಿನ್ನೂರ ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಮೂರೆರಡು ಬರೆ ಸಾವಿರದ ಮೇಲ್ ಮೂರ ಅಧಿಕ ನಲ್ವತ್ತು ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದಳು ಪ್ರಾಣಮಯನಾಗಿ ಆರೆರಡು ಸಾವಿರದ ಮೇಲ್ ಇನ್ನೂರ ಐವತ್ತೊಂದು ರೂಪದಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಅನ್ನಮಯ ಕೋಶದಲ್ಲಿ ಅನ್ನಮಯ ಕೋಶದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಎಂಟು ಸಾವಿರದ ಇನ್ನೂರ ಐವತ್ತೊಂದು ರೂಪದಿಂದ ಆರೆರಡು ಅಂದರೆ ಆರು ಪ್ಲಸ್ ಎರಡು ಎಂಟು ಸಾವಿರದ ಮೇಲೆ ಇನ್ನೂರ ಐವತ್ತೊಂದು ರೂಪದೆ ಎಂಟು ಸಾವಿರದ ಇನ್ನೂರ ಐವತ್ತೊಂದು ರೂಪದಿ ಇದ್ದ ಭಗವಂತ ಇರ್ತಾನೆ ಈ ಸಂಖ್ಯೆ ಅಥವಾ ಎಂಟು ಸಾವಿರದ ಇನ್ನೂರ ಐವತ್ತೊಂದು ಹೇಗೆ ಬಂತು ಅಂದರೆ ಆ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಒಂದು ನಾ ತಾತ ತಾತ ನಾ ಐದನೇ ಅಕ್ಷರ ರು ಅಂದರೆ ರಕಾರ ಎರಡನೇ ಅಕ್ಷರ ಧಾ ಅನಿರುದ್ಧನಲ್ಲಿ ಧಾಕಿದಾಗ ದಾ ಅನ್ನೋದು ನಾಲ್ಕನೇ ಅಕ್ಷರ ದಾಕ್ಯದ ಆವತ್ತೊಂದರ ಸಂಯುಕ್ತ ಅಕ್ಷರ ಆಗಿರೋದ್ರಿಂದ ಎಂಟು ಅಂತ ಅಂಕಾನ ವಾಮತೋಗತಿ ಮಾಡೋದರಿಂದ ಎಂಟು ಸಾವಿರದ ಇನ್ನೂರ ಐವತ್ತೊಂದು ರೂಪ ಈ ರೀತಿಯಾಗಿ ಭಗವಂತ ಅನ್ನಮಯ ಕೋಶದಲ್ಲಿದ್ದು ಜೀವರಿಗೆ ಹಸಿವೆಯ ಉತ್ಪತ್ತಿಯನ್ನು ಮಾಡಿಸ್ತಾನೆ ಸಾರಭೋಕ್ತ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡಿ ಜೀವರಿಗೆ ಊಟದ ಆನಂದವನ್ನು ದೊರಕಿಸ್ಕೊಳ್ಳಿಕ್ಕಾಗಿ ಅನ್ನಮಯ ಕೋಶದಲ್ಲಿ ಭಗವಂತ ಇರ್ತಾನೆ ಅನಿರುದ್ಧ ಮೂರೆರಡೂವರೆ ಸಾವಿರದ ಮೇಲ್ಮೂರಧಿಕ ನಲ್ವತ್ತು ರೂಪದಿ ತೋರುತಿಯ ಪ್ರದ್ಯುಮ್ನ ಜಗದಳು ಪ್ರಾಣಮಯನಾಗಿ ಪ್ರಾಣಮಯ ಕೋಶದಲ್ಲಿ ಐದು ಸಾವಿರದ ಐನೂರ ನಲವತ್ತ್ಮೂರು ರೂಪಗಳಿಂದ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ ಆ ಭೋಜನದ ಪ್ರಕ್ರಿಯೆ ನಡೀಬೇಕು ಅಂತಾದರೆ ಪದಾರ್ಥಗಳ ಸಂಗ್ರಹ ಇತ್ಯಾದಿ ಎಲ್ಲ ಆಗಬೇಕಲ್ಲ ಅದಕ್ಕೆ ಪ್ರೇರಕನಾಗಿ ಭಗವಂತ ಆ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ಹೆಸರಿನಿಂದ ಇರ್ತಾನೆ ಇಲ್ಲಿ ಪ್ರದ್ಯುಮ್ನ ಅನ್ಬೇಕಾದ್ರೆ ಪ ಪ್ಲಸ್ ರಾ ಸೇರಿ ಪ್ರ ಅಂಥೇಳಿ ಮೂರು ಅದೇ ರೀತಿಯಾಗಿ ದ ಮತ್ತು ಯು ದ ಮತ್ತು ಯಕಾರ ಸೇರಿ ದ್ಯೂ ಆಗಬೇಕು ಅದರಿಂದ ತಾತ ದ ಮೂರನೇ ಅಕ್ಷರ ಯಾವ ಒಂದು ಆದ್ದರಿಂದ ನಾಲ್ಕು ಅಂತ ಅಲ್ಲಿ ಮ ಮತ್ತು ನ ಪ್ರದ್ಯುಮ್ನ ಅನ್ನೋ ಅಲ್ಲಿ ಮಕಾರ ಐದನೇ ಅಕ್ಷರ ನಕಾರ ಐದನೇ ಅಕ್ಷರ ಅಲ್ಲಿ ಐದು ಸಾವಿರದ ಐನೂರ ನಲವತ್ತ್ಮೂರು ಅಂತ ಅಂಕ ನಮ್ಮ ತೋಗತಿ ಮಾಡಿದರೆ ಈ ರೀತಿಯಾಗಿ ಅದಕ್ಕೆ ಸೂತ್ರವನ್ನು ಹೇಳ್ತಾರೆ ಶತಪಂಚಕ ಪೂರ್ವಂತು ಸಹಸ್ರಾಣಂ ಸುಪಂಚಕಂ ತ್ರೀಚತ್ರಿಂಶದ ಆತ್ಮ ಎಂ ಕೃತಿಟ್ ಪ್ರಾಣಮಯ ವಿಧ ಅಂತೇಳಿ ಪರಮಾತ್ಮ ಪ್ರದ್ಯುಮ್ನಾಮಕನಾಗಿ ಪ್ರಾಣಮಯ ಕೋಶದಲ್ಲಿದ್ದು ಆ ಭೋಜನ ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಸಂಗ್ರಹದ चिंतन को भगवान प्रतियो संसारी चेतन कूड़ा स्वरूपदेह दे मेले इप्त आवरण है भगवदिच्छा आवरण लिंग शरीर अव्यक्त शरीर अविध्या आवरण कर्म आवरण कामावरण जीवाच्छादिक परमाछादिक आमले नारायण वासुदेव संकर्षण प्रद्युम्न अनिध आ आवरण आमल अनिधर वासुदेव ಕವಚ ನಾರಾಯಣ ಕವಚ ಆನಂದಮಯ ಕೋಶ ವಿಜ್ಞಾನಮಯ ಮನೋಮಯ ವಾಂಗಯ ಕೋಶ ಶೋತ್ರಮಯ ಕೋಶ ಚಕ್ಷುರ್ಮಯ ಕೋಶ ಪ್ರಾಣಮಯ ಕೋಶ ಅನ್ನಮಯ ಕೋಶ ಆಮೇಲೆ ಸ್ಥೂಲ ಶರೀರ ಅಂತ ಜೀವನನ ಜತನದಿಂದ ಜೋಪಾನವಾಗಿ ಕಾಪಾಡ್ತಾ ಅವರಿಂದ ಭಕ್ಷ ಸಾಧನೆ ಮಾಡಿಸ್ಲಿಕ್ಕಾಗಿ ಈ ಎಲ್ಲ ಆವರಣಗಳನ್ನು ನಿರ್ಮಾಣ ಮಾಡಿ ಒಳಗೆ ಭಗವಂತ ಜೀವನ ಭದ್ರವಾದ ಕೋಟೆಯಲ್ಲಿ ಇಟ್ಟಂತೆ ಇಟ್ಟು ರಕ್ಷಣೆಯನ್ನು ಮಾಡ್ತಾನೆ ಯಾಕಂದರೆ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥ ಶರೀರ ರಕ್ಷಣೆ ಮಾಡಲಿಕ್ಕೆ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿಯ ಸ್ತೂಲ ಶರೀರದಲ್ಲಿ ನಾವು ಉಣ್ತಕ್ಕಂಥ ಆಹಾರವನ್ನು ಪಚನ ಮಾಡಿ ಸಾರಭಾಗವನ್ನು ಈ ಪಂಚಕೋಶಗಳಿಗೂ ಕೂಡ ತಲುಪಿಸ್ತಾನೆ ಭಗವಂತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಅಂತ ಈ ಕೋಶಗಳನ್ನು ಪೃಥ್ವಿ ಮತ್ತು ಅಪ್ತತ್ವಗಳನ್ನು ಅನ್ನಮಯ ಕೋಶದಲ್ಲೂ ತೇಜ ವಾಯು ಆಕಾಶ ಅದನ್ನು ಪ್ರಾಣಮಯ ಕೋಶದಲ್ಲೂ ಮನಸ್ಸು ಮತ್ತು ಅಹಂಕಾರ ತತ್ವಗಳನ್ನು ಮನೋಮಯ ಕೋಶದಲ್ಲೂ ಮಹತತ್ವವನ್ನು ವಿಜ್ಞಾನಮಯ ಕೋಶದಲ್ಲೂ ಅವ್ಯಕ್ತ ತತ್ವವನ್ನು ಆನಂದಮಯ ಕೋಶದಲ್ಲೂ ಸೇರಿಸ್ತಾನೆ ಭಗವಂತ ಒಂದು ತುತ್ತ ಅನ್ನ ತಿಂದರೂ ಕೂಡ ಅದರೊಳಗೆ ಇಷ್ಟು ಇಪ್ಪತ್ತ್ನಾಲ್ಕು ತತ್ವಗಳು ಕೂಡ ಇರ್ತಕ್ಕಂಥದ್ದು ಅನ್ನಮಯ ಕೋಶದಲ್ಲಿ ಪೃಥ್ವಿ ಮತ್ತು ಈ ಎರಡು ತತ್ವಗಳನ್ನು ಅಂದರೆ ಭೂತಗಳನ್ನು ಇಟ್ಟರು ಕೂಡ ಅದರ ಜೊತೆಗೆ ಗಂಧವತಿ ಪೃಥ್ವಿ ಅಂತ ಪೃಥ್ವಿಯ ಗುಣ ಅಂತ ಹೇಳಿದರೆ ಗ್ರಂಥ ಅಂತೇಳಿ ಆ ಗುಣವು ಕೂಡ ಅಲ್ಲಿ ಸೇರಿಕೊಂಡಿರುತ್ತೆ ಅದರ ಜೊತೆಗೆ ಘ್ರಾಣೇಂದ್ರಿಯದ ಉಪಸ್ಥೇಂದ್ರಿಯ ಘ್ರಾಣೇಂದ್ರಿಯ ಇದು ಕೂಡ ಅಲ್ಲಿ ಸೇರತ್ತೆ ಅಂತ ಹೀಗೆ ಆಯಾ ಭೂತಗಳ ಜೊತೆಗೆ ತನ್ಮಾತ್ರೆಗಳು ಕೂಡ ಅದರಲ್ಲಿ ಸೇರಿರ್ತಕ್ಕಂಥದ್ದು ಅಲ್ಲಿ ನಿಯಾಮಕನಾಗಿ ಭಗವಂತ ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳಿಗೂ ಮತ್ತು ಮುಖ್ಯ ಪ್ರಾಣನಿಗೂ ಪ್ರೇರಕನಾಗಿ ಭಗವಂತ ಅನಿರುದ್ಧ ರೂಪಿ ಅನ್ನಮಯ ಕೋಶದಲ್ಲಿ ಇರ್ತಾನೆ ಶಾಂತಿಪತಿ ಅನಿರುದ್ಧ ಪತ್ನಿ ಸಹಿತನಾಗಿ ಪರಮಾತ್ಮ ಇರ್ತಾನೆ ಹೀಗೆ ಈ ಕೋಶದ ನಿರ್ಮಾಣ ಆದಮೇಲೆ ಅಭಿಮಾನಿ ದೇವತೆಗಳು ಅಂದರೆ ತತ್ವಾಭಿಮಾನಿಗಳು ಅವರಿಗೆ ಪ್ರೇರಕವಾಗಿ ಮುಖ್ಯ ಪ್ರಾಣನ ಐದು ರೂಪಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಾಣ ಅಲ್ಲಿ ನಿಯಾಮಕನಾಗಿರ್ತಕ್ಕಂಥ ರೂಪ ಅಂತ ಹೇಳಿದರೆ ಅನಿರುದ್ಧ ಮತ್ತು ಶಾಂತಿ ಇವರೆಲ್ಲ ಕೂಡ ಅನ್ನದಿಂದ ಅನ್ನಮಯ ಕೋಶದಲ್ಲಿ ಬಂದು ನೆಲೆಸ್ತಾರೆ ಹಾಗೆ ಇವರೆಲ್ಲರೂ ಈ ಕೋಶದಲ್ಲಿ ಮೊದಲಿಗೆ ಇರಲಿಲ್ವಾ ಅಂತ ಪ್ರಶ್ನೆ ಬಂದರೆ ಇವರೆಲ್ಲ ಒಂದು ರೂಪದಿಂದ ಅಲ್ಲೇ ಸದಾ ಇರ್ತಕ್ಕಂಥವರು ಅನ್ನದಲ್ಲಿರ್ತಕ್ಕಂಥ ಅವರ ಇನ್ನೊಂದು ರೂಪ ಕೋಶಕ್ಕೆ ಬಂದು ಅಲ್ಲಿರುವ ರೂಪದೊಂದಿಗೆ ಬಂದು ಐಕ್ಯವನ್ನು ಹೊಂದುತ್ತೆ ಒಂದು ದೀಪದ ಜೊತೆಗೆ ಇನ್ನೊಂದು ದೀಪ ಬಂದು ಸೇರಿದ್ರೆ ಹೇಗಾಗುತ್ತೋ ಆ ರೀತಿಯಾಗಿ ಅದೇ ರೀತಿಯಾಗಿ ತೋರುತ್ತಿ ಹುಣ್ಣ ಜಗದಳು ಪ್ರಾಣಮಯನಾಗಿ ಪ್ರಾಣಮಯ ಕೋಶದಲ್ಲಿ ತೇಜಸ್ ತತ್ವದ ಜೊತೆಗೆ ಅದರ ರೂಪವಾಗಿರ್ತಕ್ಕಂಥ ಗುಣ ತೇಜಸ್ಸು ಮತ್ತು ವಾಯು ಸೇರಿ ಪ್ರಾಣಮಯ ಕೋಶ ಆಗಿರ್ತಕ್ಕಂಥದ್ದು ಅದರ ತನ್ಮಾತ್ರಗಳು ಕೂಡ ಇರತ್ತೆ ಅವುಗಳ ಪ್ರೇರಕರಾಗಿರ್ತಕ್ಕಂಥ ಅಲ್ಲಿ ಪ್ರಾಣ ಅಂತ ಹೇಳಿದ್ವಿ ಇಲ್ಲಿ ವಾಯುದೇವರ ಅಪಾನವಾಯು ಮತ್ತು ಪ್ರದ್ಯುಮ್ನ ಕೃತಿ ಇವರ ಕಾರ್ಯ ಏನು ಅಂದರೆ ಪಚನವಾಗಿರ್ತಕ್ಕಂಥ ಅನ್ನದ ಸಾರಭಾಗ ರೂಪವಾಗಿ ಬಂದು ಪ್ರಾಣಮಯ ಕೋಶದಲ್ಲಿ ಸೇರಿ ಅದನ್ನು ಬಲಪಡಿಸ್ತಾರೆ ಈ ಎಲ್ಲ ವಿವರಗಳು ಕೂಡ ವಿಜಯದಾಸರ ಸುಳಾದಿಯಲ್ಲಿ ಹೇಳಲ್ಪಟ್ಟಿದೆ ಧರೆಯೊಳು ಮಾನವ ಉದಕ ಅನ್ನ ಉದರದಲ್ಲಿರೆದರೆ ಅದರಲ್ಲಿ ಚದುರವಿಂಶತಿ ತು ತಿಪ್ಪು ಕೇಳಿ ಪರಮಾಣು ಅತ್ಯಣು ಒಂದು ಅನಂತವಾಗಿ ಪರಿಪರಿ ಅಂಶ ಅಂಶಗಳಿಂದ ಸಹಿತವಾಗಿ ಉಪಚಯ ಕೊಡುತ್ತಲೇ ಅಂತ ಹೀಗೆ ಭಗವಂತ ಸಾವಿರಾರು ರೂಪಗಳಿಂದ ಈ ಕೋಶಗಳಲ್ಲಿ ನೆಲೆಸೋದು ಅವನಿಗೆ ಒಂದು ಲೀಲೆ ಉಪಾಸಕನಿಗೆ ಉಪಾಸನೆ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಮುಂದೆ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಆ ಕೋಶಗಳ ನಿರ್ಮಾಣ ಅಲ್ಲಿರ್ತಕ್ಕಂಥ ದೇವತೆಗಳು ಎಷ್ಟು ಭಗವದ್ ರೂಪಗಳು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ